ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು ಆದರದಿ ಕೇಳುವುದು ಹಿಂದಿನ ಪದ್ಯದಲ್ಲಿ ಶರೀರ ಅಂತರ್ಗತ ಭಗವದ್ ರೂಪಗಳ ಸಂಖ್ಯೆ ಸಾವಿರದ ಐನೂರಿಪ್ಪತ್ತಾರು ಅಂತ ತೃಣಮೊದಲು ಬ್ರಹ್ಮಾಂತ ಜೀವರಲ್ಲಿ ಶರೀರಗತನಾಗಿ ಸಾವಿರದ ರೂಪಗಳಿಂದ ಇರ್ತಾನೆ ಅಂತ ತಿಳಿಸಿದ್ರು ಅದನ್ನು ಹೇಗೆ ಅಂತ ಎಲ್ಲಿ ತಿಳಿಸಿ ಈ ರೂಪವನ್ನು ಉಪಾಸನೆ ಮಾಡಿದರೆ ಜೀವರಿಗೆ ತಾಪತ್ರಯಗಳ ಪರಿಹಾರ ಅಂತ ತಿಳಿಸ್ತಾರೆ ಐದು ನೂರ ಎಪ್ಪತ್ತು ನಾಲ್ಕು ಆದಿಭೌತಿಕದಲ್ಲಿ ತಿಳಿಯುವುದು ಐದೆರಡು ಶತ ಏಕವಿಂಶತಿ ರೂಪ ಅಧ್ಯಾತ್ಮ ಭೇದಗಳಲ್ಲಿ ನೂರು ಮೂವತ್ತಾದ ಮೇಲೊಂದು ಅಧಿಕ ಮೂರ್ತಿಗಳ ಆದರದಿ ಅಧಿದೈವದಳು ಚಿಂತಿಪುದು ಊಸುರರು ತಾಪತ್ರಯ ಅಂಥೇಳಿ ಮೂರು ವಿಧ ಬಗ್ಗೆ ಎಲ್ಲರೂ ಮಾತಾಡ್ತೀವಿ ದೈಹಿಕವಾಗಿರುವ ತಾಪ ಮನಸ್ಸಿಗೆ ತಾಪ ಇತ್ಯಾದಿ ಆ ತಾಪತ್ರಯಗಳು ಮೂರು ವಿಧ ಆದಿಭೌತಿಕ ಆಧ್ಯಾತ್ಮಿಕ ಆದಿ ದೈವಿಕ ಅಂಥೇಳಿ ಈ ನಮ್ಮ ಸ್ಥೂಲ ದೇಹ ಪೃಥಿವಿ ಮೊದಲಾಗಿರ್ತಕ್ಕಂಥ ಪಂಚಭೂತಗಳಿಂದ ನಿರ್ಮಾಣ ಆಗಿದ್ದರಿಂದ ಅದಕ್ಕೆ ಪಂಚಭೌತಿಕ ಶರೀರ ಅಂತ ಈ ರೀತಿಯಾಗಿ ಕರೆಯೋದು ಪಂಚ ತನ್ಮಾತ್ರ ಸಹಿತವಾಗಿರ್ತಕ್ಕಂಥ ಆಕಾಶ ವಾಯು ತೇಜಸ್ಸು ಅಪೃಥ್ವಿ ಈ ಪಂಚಭೂತಗಳ ಅಧಿಷ್ಠಾನ ವಿಶೇಷವೇ ಆದಿಭೌತಿಕ ಅಂತ ಕರೆಯೋದು ಈ ಆದಿಭೌತಿಕದಲ್ಲಿ ಭಗವಂತ ಘೃಣೀ ಶಬ್ದ ವಚ್ಚನಾಗಿ ಇರ್ತಾನೆ ಆದಿಭೌತಿಕದಲ್ಲಿ ಐದು ನೂರ ಎಪ್ಪತ್ತು ರೂಪಗಳಿಂದ ಪರಮಾತ್ಮ ಇರ್ತಾನೆ ಈ ಘೃಣಿ ಶಬ್ದ ಹೇಳ್ಬೇಕಾರೆ ಕ ನಾಲ್ಕನೇ ಅಕ್ಷರ ಋ ಋಕಾರ ಏಳನೇ ಅಕ್ಷರ ನಕಾರ ಐದನೇ ಅಕ್ಷರ ನಾನ್ನೂರ ಬಂತು ಅಂಕ ನಮ್ಮ ವಾಮತೋಗತಿ ಮಾಡಿದ್ರೆ ಐನೂರ ಎಪ್ಪತ್ನಾಲ್ಕು ರೂಪಗಳಿಂದ ಪರಮಾತ್ಮ ಇರ್ತಾನೆ ಅದೇ ರೀತಿಯಾಗಿ ಅಧ್ಯಾತ್ಮದಲ್ಲಿ ಐದೆರಡು ಶತ ಏಕವಿಂಶತಿ ಐದೆರಡು ಶತ ಅಂದರೆ ಏಳು ಏಕವಿಂಶತಿ ಇದ್ದರೆ ಇಪ್ಪತ್ತೊಂದು ಇಲ್ಲಿ ಸೂರ್ಯ ಸಕಾರಕ್ಕೆ ಏಳು ರಕಾರಕ್ಕೆ ಎರಡು ಎಕಾರಕ್ಕೆ ಒಂದು ಇಲ್ಲಿ ವಾಮಾಂಕ ಗಣನೆ ಮಾಡದೆ ಹಾಗೆ ಓದಬೇಕು ಏಳ್ನೂರ ಅಂತ ತೋರಿಸ್ತಾರೆ ಅದಾದ ಅದಾದಮೇಲೆ ಅಧಿದೈವದಲ್ಲಿ ದೇವತಾ ಲೋಕದಲ್ಲಿ ಲೋಕದಲ್ಲಿರ್ತಕ್ಕಂಥ ದೇವತಾ ಶರೀರಗಳೇ ಬೇರೆ ಅವುಗಳಲ್ಲಿ ಆದಿತ್ಯ ನಾಮಕನ ಇನ್ನೂರ ಮೂವತ್ತೊಂದು ರೂಪಗಳು ಅಲ್ಲಿ ಆದಿತ್ಯ ಅನ್ಬೇಕಾದ್ರೆ ಆ ಎರಡನೇ ಅಕ್ಷರ ಅಲ್ಲಿ ಎರಡು ದಕಾರಕ್ಕೆ ಮೂರು ತ ತಲ್ಲಿ ತಕಾರವನ್ನು ಬಿಟ್ಟು ಕೇವಲ ಯಕಾರಕ್ಕೆ ಒಂದು ಅಂತ ಇಟ್ಕೋಬೇಕಂತೆ ಅದಕ್ಕೆ ವೈಭವ ಗ್ರಂಥದ ಆಧಾರವನ್ನು ಕೊಡ್ತಾರೆ ಅಧಿಭೂತೆ ಪಂಚಯುಕ್ತ ವಿಂಶತಿಂ ಶತಪಂಚಕಂ ಹರಿಹಿ ಪ್ರಾಪ ಶತಾನಾಂತ ಸಪ್ತಕಂ ಚೈಕ ವಿಂಶತಿಂ ಅಧ್ಯಾತ್ಮಕಃ ಶತದ್ವಂದ್ವಂ ಏಕತ್ರಿಂಶ ದೇವಗ ಹೀಗೆ ಅಧಿಭೂತದಲ್ಲಿ ಐನೂರ ಎಪ್ಪತ್ನಾಲ್ಕು ಅಧಿದೈವಿಕನಾಗಿ ಇನ್ನೂರು ಮೂವತ್ತೊಂದು ಅಧ್ಯಾತ್ಮಿಕ ಎಲ್ಲರೂ ತಾಪಗಳ ಬಗ್ಗೆ ಮಾತಾಡ್ತೀವಿ ಆ ತಾಪಗಳು ಬರಬಾರದು ಅಂತಾದರೆ ಭಗವಂತ ಇಷ್ಟು ರೂಪಗಳಿಂದ ಇದ್ದು ರಕ್ಷಣೆ ಮಾಡ್ತಾನೆ ಅಂತ ಚಿಂತಿಪುದು ಭೂಸುರರು ನಿತ್ಯದಲ್ಲೂ ಕೂಡ ಈ ರೀತಿಯಾಗಿರ್ತಕ್ಕಂಥ ರೂಪಗಳ ಉಪಾಸನೆಯನ್ನು ಗೃಣಿ ಸೂರ್ಯ ಮತ್ತೆ ಆದಿತ್ಯ ಈ ರೀತಿಯಾಗಿ ಉಪಾಸನೆ ಮಾಡಿದ್ರೆ ಜೀವನಲ್ಲಿ ಸಾಧಕನಿಗೆ ಬರ್ತಕ್ಕಂಥ ಎಲ್ಲ ತಾಪಗಳನ್ನು ಪ್ರತಿಬಂಧಕಗಳನ್ನು ಕೂಡ ಪರಿಹಾರ ಮಾಡಿ ಭಗವಂತ ಅವರನ್ನ ರಕ್ಷಣೆ ಅಂತ ತಿಳಿಸ್ತಾರೆ ವಿಂಶತಿ ಮುಂದಿನ ಪದ್ಯದಲ್ಲಿ ಸೂರ್ಯ ಚಂದ್ರರಲ್ಲಿ ಭಗವಂತ ಸಂಕರ್ಷಣ ಮತ್ತು ಪ್ರಜ್ಞುಮ್ನ ರೂಪದಿಂದ ಇರ್ತಾನೆ ಅಂತ ಉಪಾಸನೆಯನ್ನು ಮಾಡಬೇಕು ಹೀಗೆ ಉಪಾಸನೆಯನ್ನು ಮಾಡಿದ್ರೆ ಆರೋಗ್ಯ ಭಾಗ್ಯವನಿವ ನೀವ ಆನಂದಮಯ ಅಂತ ತಿಳಿಸ್ತಾರೆ ಸುರುಚಿ ಶಾರ್ವರೀಕರ ನೆನೆಸಿ ಸಂಕರ್ಷಣ ಪ್ರದ್ಯುಮ್ನ ಶಶಿಭಾಸ್ಕರರೊಳಗೆ ಅರವತ್ತದಿಕ ಮುನ್ನೂರು ರೂಪದಲ್ಲಿ ಕರೆಸಿಕೊಮ್ಮನ್ನು ಅಹತ್ಸಂಬತ್ ಸಾವಿರನೇ ಪ ಅರಿತವರಿಗೆ ಆರೋಗ್ಯ ಭಾಗ್ಯವ ಆನಂದಮಯ ಆನಂದಮಯನಾಗಿರ್ತಕ್ಕಂಥ ಸಂಕರ್ಷಣ ಮತ್ತು ಪ್ರದ್ಯುಮ್ನ ರೂಪಿ ಪರಮಾತ್ಮ ಸುರುಚಿ ಶಾರ್ವರೀಕರ ನೆನೆಸಿ ಚಂದ್ರ ಮತ್ತು ಸೂರ್ಯರೊಳಗಿದ್ದು ಅಂತರ್ಯಾಮಿತ್ವೇನ ತನ್ನ ಮುನ್ನೂರ ಅರವತ್ತು ರೂಪಗಳಲ್ಲೂ ಹಾಗೇ ಕರೆಸ್ಕೊತಾನೆ ಅಹ ಸಂವತ್ಸರನೆಂದು ಕರೆಸ್ಕೊಳ್ತಾನೆ ಅಸಾಧಾರಣವಾಗಿರ್ತಕ್ಕಂಥ ಅತ್ಯಂತ ಉತ್ತಮವಾಗಿರ್ತಕ್ಕಂಥ ಆ ನಾಮಗಳನ್ನು ಯಾರು ಅರಿತು ಉಪಾಸನೆ ಮಾಡ್ತಾರೋ ಅವರಿಗೆ ಆರೋಗ್ಯ ಭಾಗ್ಯವನ್ನು ಭಗವಂತ ಅನುಗ್ರಹಿಸ್ತಾನೆ ಅಂತ ಈ ಸುರುಚಿ ಶಾರ್ವರೀಕರ ವಿಷ್ಣು ಸಹಸ್ರನಾಮದಲ್ಲಿ ಸುರುಚಿ ಅಂತ ಪ್ರದ್ಯುಮ್ನ ನಾಮಕ ಪರಮಾತ್ಮನ ಕರೆಯೋದು ಶಾರ್ವರೀಕರಹ ಅಂಥೇಳಿ ಸಂಕರ್ಷಣ ನಾಮಕ ಪರಮಾತ್ಮನನ್ನು ಕರೆಯೋದು ಸುರುಚಿ ಅಂದರೆ ಒಳ್ಳೆಯ ಪ್ರಕಾಶವಾಗಿರ್ತಕ್ಕಂಥ ಜ್ಞಾನಗಳನ್ನು ಕೊಡುತ್ತಾ ಸೂರ್ಯ ಅಂತರ್ಗತನಾಗಿ ಇದ್ದಾನೆ ಭಗವಂತ ಶಾರ್ವರಿಕರ ಅಂದರೆ ಶರ್ವರಿ ಅಂದರೆ ರಾತ್ರಿಯನ್ನು ಉಂಟು ಮಾಡತಕ್ಕಂಥ ಭಗವಂತನ ರೂಪ ಚಂದ್ರಾಂತರ್ಗತನಾಗಿ ಇರ್ತಾನೆ ಅಂತ ಸಂಕರ್ಷಣ ಪ್ರದ್ಯುಮ್ನ ಶಶಿಭಾಸ್ಕರರೊಳಗೆ ಸಂಕರ್ಷಣ ಮತ್ತೆ ಪ್ರದ್ಯುಮ್ನ ಇಷ್ಟು ಸಹಸ್ರನಾಮದಲ್ಲಿ ಬರ್ತಕ್ಕಂಥ ಸಂಕರ್ಷಣ ಭಕ್ತರಲ್ಲಿರ್ತಕ್ಕಂಥ ಪಾಪಗಳನ್ನು ಪಾಪಜನ್ಯವಾಗಿರ್ತಕ್ಕಂಥ ಎಲ್ಲ ರೀತಿಯಾಗಿರ್ತಕ್ಕಂಥ ಆಯಾಸ ದುಃಖ ಎಲ್ಲವನ್ನು ಕೂಡ ಅಪಹರಣ ಮಾಡಿಬಿಡ್ತಾನೆ ಸೆಳ್ಕೊಂಡು ಅಮೃತ ಕಿರಣಗಳಿಂದ ಭಕ್ತರ ಹಗಲಿನಲ್ಲಿರ್ತಕ್ಕಂಥ ಆಯಾಸ ದುಃಖಗಳನ್ನು ಕಳೆವ ಚಂದ್ರನಲ್ಲಿ ಇರ್ತಾನೆ ಚಂದ್ರಕಾಂತಿ ಸುಶೀತಲಮ್ ಅಂತ ಪ್ರದ್ಯುಮ್ನ ಒಳ್ಳೆಯ ಜ್ಞಾನ ಸಂಪತ್ತನ್ನು ಕೊಡ್ತಾನೆ ಒಳ್ಳೆಯ ಪ್ರಕಾಶವಾಗಿರ್ತಕ್ಕಂಥ ನಿಶ್ಚಯ ಜ್ಞಾನವನ್ನು ನೀಡುವಂಥ ಸೂರ್ಯನಲ್ಲಿ ಅಂತರ್ಗತನಾಗಿದಾನೆ. ಈ ಸಂಕರ್ಷಣ ಲಯಕರ್ತೃ ಸಂಕರ್ಷಣ ಲಯಕಾಲದಲ್ಲಿ ಎಲ್ಲವನ್ನು ಕೂಡ ಸೆಳೆದು ತನ್ನ ಉದರದೊಳಗೆ ಇಟ್ಕೋತಾನೆ ಲಯಕಾಲ ಪೂರ್ತಿ ಮುಗಿಯೋ ತನಕ ಜೀವರಿಗೆ ಗಾಢ ನಿದ್ರೆ ಅಥವಾ ಸುಶುಪ್ತಿಯ ವ್ಯವಸ್ಥೆಯನ್ನು ಕೊಡ್ತಾನೆ ಆ ಭಗವಂತನ ವಿಶೇಷ ಸನ್ನಿಧಾನ ಪ್ರಯುಕ್ತದಿಂದ ಚಂದ್ರನೂ ಕೂಡ ಪ್ರತಿದಿನ ರಾತ್ರಿ ಕಾಲದಲ್ಲಿ ಜೀವರಿಗೆ ಹಗಲಿನ ಎಲ್ಲ ಚಟುವಟಿಕೆಗಳನ್ನು ಮಾಡಿ ಆಯಾಸ ಆಗಿರುತ್ತೆ ಅವು ಅದನ್ನು ನಿದ್ದೆ ಬರೋ ಹಾಗೆ ಆದರೆ ಅದನ್ನು ನಿಲ್ಲಿಸಿ ಪರಿಹಾರಕ್ಕಾಗಿ ನಿದ್ರೆ ಬರುವಂತೆ ಮಾಡ್ತಾನೆ ಚಂದ್ರ ಮತ್ತು ಚಂದ್ರ ಅಂತರ್ಗತನಾಗಿರ್ತಕ್ಕಂಥ ಪರಮಾತ್ಮ ಹಾಗೆ ಪ್ರತಿನಿತ್ಯದಲ್ಲಿ ಆ ಸುಷುಪ್ತಿಯವಸ್ಥೆ ಅಥವಾ ಗಾಢ ನಿದ್ರೆ ಅಂತೇನು ಹೇಳ್ತೀವಿ ಅಲ್ಲಿ ಜೀವ ಮುಖ ಸದೃಶವಾಗಿರ್ತಕ್ಕಂಥ ಆನಂದವನ್ನು ಅನುಗ್ರಹದಿಂದ ಅನುಭವಿಸೋದ್ರಿಂದ ಆ ಪ್ರತಿನಿತ್ಯದಲ್ಲಾಗ್ತಕ್ಕಂಥದ್ದು ಒಂದು ರೀತಿಯಾಗಿರ್ತಕ್ಕಂಥ ದಿನಪ್ರಳಯ ಇದ್ದಂಗೆ ಪ್ರದ್ಯುಮ್ನ ಸೃಷ್ಟಿಕರ್ತ ಪ್ರದ್ಯುಮ್ನ ಅಂದರೆ ಒಳ್ಳೆಯ ಬಲ ಜ್ಞಾನ ಧನ ಸಂಪತ್ತು ಕೀರ್ತಿಗಳು ಎಲ್ಲವೂ ದ್ಯುಮ್ನ ಅಂದರೆ ಪ್ರಕಾಶವನ್ನು ಕೊಡ್ತಕ್ಕಂಥದ್ದು ಭಕ್ತರಿಗೆ ಅವುಗಳನ್ನು ಕೊಡೋದರಿಂದ ಭಗವಂತನಿಗೆ ಪ್ರದ್ಯುಮ್ನ ವಿಶೇಷ ಸನ್ನ ಸನ್ನಿಧಾನಯುಕ್ತನಾಗಿರ್ತಕ್ಕಂಥ ಸೂರ್ಯ ಅನ್ನ ಬಲ ಮೊದಲಾದವುಗಳನ್ನೆಲ್ಲ ನೀಡ್ತಾನೆ ಇದು ರೀತಿಯಾಗಿ ಸೃಷ್ಟಿ ಆದ್ದರಿಂದ ಸೂರ್ಯನಿಗೆ ಸವಿತಾ ಸೃಷ್ಟಿಕರ್ತ ಅಂತ ಒಂದು ಹೆಸರು ಅರವತ್ತಧಿಕ ಮುನ್ನೂರು ರೂಪದಲ್ಲಿ ಇರ್ತಾನೆ ಮನುಷ್ಯಮಾನದ ಒಂದು ವರ್ಷಕ್ಕೆ ಮುನ್ನೂರ ಅರವತ್ತು ದಿನಗಳು ಅಂತ ಮನುಷ್ಯನ ಆಯುಷ್ಯದ ಪ್ರತಿ ವರ್ಷದಲ್ಲೂ ಮುನ್ನೂರ ಅರವತ್ತು ದಿನಗಳಲ್ಲಿ ನಿಯಾಮಕನಾಗಿ ಮುನ್ನೂರ ಅರವತ್ತು ರೂಪಗಳಿಂದ ಚಂದ್ರ ಸೂರ್ಯರಲ್ಲಿ ಭಗವಂತ ಇರ್ತಾನೆ ಆ ಚಂದ್ರ ಸೂರ್ಯಾಂತರ್ಗತನಾಗಿ ಭಗವಂತ ಇರೋದರಿಂದರೆ ಆ ಚಂದ್ರ ಮತ್ತು ಸೂರ್ಯರು ಜೀವಿಗಳ ಆಯುಷ್ಯವನ್ನು ದಿನಗಳಲ್ಲಿ ಲೆಕ್ಕಾಚಾರವನ್ನು ಮಾಡ್ತಾರೆ ಇಬ್ರು ಸೂರ್ಯ ಮತ್ತು ಚಂದ್ರ ಇಬ್ಬರೂ ಕೂಡ ಮೇರು ಪ್ರದಕ್ಷಿ ಪರ್ವತಕ್ಕೆ ಪ್ರದಕ್ಷಿಣೆ ಒಂದು ಬಂದು ಹಗಲು ರಾತ್ರಿಗಳನ್ನು ಉಂಟು ಮಾಡ್ತಾರೆ ನಿಯಮನವಾಗಿ ದಿನಕ್ಕೊಂದು ಪ್ರದಕ್ಷಿಣೆಯಂತೆ ಒಂದು ಕ್ಷಣ ಎಡೆಬಿಡದೆ ಆಕಾಶದಲ್ಲಿ ಸಂಚಾರವನ್ನು ಮಾಡ್ತಾರೆ ಸೂರ್ಯ ಮತ್ತು ಚಂದ್ರರು ಸಂಕರ್ಷಣ ಭಯದಿಂದ ಚಂದ್ರ ಪ್ರದ್ಯುಮ್ನ ಭಯದಿಂದ ಸೂರ್ಯ ಸದಾ ಸಂಚರಿಸಿ ಕಾಲಕಾಲಕ್ಕೆ ಹಗಲು ಮತ್ತು ರಾತ್ರಿಗಳನ್ನು ಉಂಟು ಮಾಡುವಂಥವರು ಭಗವಂತನ ಸೇವಾರೂಪವಾಗಿ ಬೀಷಾಸ್ಮದ್ ವಾತಃಪವತೆ ಬೀಷೋದೇತಿ ಸೂರ್ಯ ಬೀಷಾಸ್ಮದ್ ಅಗ್ನಿಶ್ಚ ಇಂದ್ರಶ್ಚ ಮೃತ್ಯುರ್ಧಾವತಿ ಪಂಚಮಹಾನ್ ಹಂಗಾರೆ ಚಂದ್ರ ಸೂರ್ಯರಿಗೆ ಪರಮಾತ್ಮನನ್ನು ಕಂಡ್ರೆ ಇಷ್ಟೊಂದು ಭಯ ಪ್ರಶ್ನೆ ಬಂದರೆ ಪ್ರೇಮಯುಕ್ತವಾದ ಪ್ರೀತಿಯುಕ್ತವಾದ ಭಯ ದೊಡ್ಡವರ ಆಜ್ಞೆಯನ್ನು ಪರಿಪಾಲನೆ ಮಾಡಬೇಕಾದ್ರೆ ಕಿಂಚಿತ್ತೂ ಅಚಾತುರ್ಯ ಆಗದಂತೆ ಅವನು ಭಯದಿಂದ ಏನು ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಹೇಗೆ ವರ್ತನೆ ಮಾಡ್ತಾನೋ ಆ ರೀತಿ ಆಗಿರ್ತಕ್ಕಂಥ ಭಯ ಹೊರತು ದೈತ್ಯರು ಪರಮಾತ್ಮನ ಬಗ್ಗೆ ಪ್ರಕಟ ಮಾಡ್ತಾರಲ್ಲ ಆ ರೀತಿ ಆಗಿರ್ತಕ್ಕಂಥ ಭಯ ಸರ್ವತ ಅಲ್ಲ ಹೀಗಿದ್ದು ಅಹತ್ ಸಂವತ್ಸರ ವಿಷ್ಣು ಸ ಸಹಸ್ರನಾಮದಲ್ಲಿ ಬರ್ತಕ್ಕಂಥ ನಾಮದಿಂದ ಪ್ರದ್ಯುಮ್ನ ಸಂವತ್ಸರ ನಾಮದಿಂದ ಆ ಸಂಕಷ್ಟ ರೂಪಿ ಪರಮಾತ್ಮ ಕರೆಸ್ಕೋತಾನೆ ಅಹನ್ ಅಂದರೆ ಹಗಲು ಪ್ರಕಾಶ ಅಂತ ಅರ್ಥ ಇದೆ ಪ್ರಕಾಶ ಅಂದರೆ ಹೊರಗಿನ ಒಳಗಿನ ಎರಡು ಬೆಳಕು ನೀಡ್ತಕ್ಕಂಥವನು ಪ್ರತ್ಯುಮ್ನ ಅಂದರೆ ಸೃಷ್ಟಿಕರ್ತನೆ ಅನ್ನಿಸ್ತಕ್ಕಂಥ ಭಗವಂತನೇ ಅವನ ಸನ್ನಿಧಾನದಿಂದಲೇ ಹಗಲು ನಮಗೆ ಹೊರಗೆ ಒಳಗೂ ಬೆಳಕು ಅನ್ನೋದು ಸಿಗ್ತಾ ಇದೆ ಸಂವತ್ಸಲ ಅಂದರೆ ಬಹಳ ವಾತ್ಸಲ್ಯ ತೋರ್ತಕ್ಕಂಥ ಭಗವಂತ ವತ್ಸರ ವತ್ಸಲ ಅಂದರೆ ಲಕಾರ ರ ಮತ್ತು ಅಭೇದ ಚಿಂತನೆ ಅಂತ ಈ ರೀತಿಯಾಗಿ ವತ್ಸವತ್ಲಾತಿ ಇತಿ ಒತ್ಸರಂತೆ ಅಂದರೆ ಕರುವಿನಂತೆ ಆಕಳು ಹೇಗೆ ವಾತ್ಸಲ್ಯಪೂರ್ಣವಾಗಿ ನೋಡ್ಕೊಳ್ಳುತ್ತ ಕರುವನ್ನು ನಿರಪೇಕ್ಷವಾಗಿ ಹಾಗೆ ಭಕ್ತರನ್ನು ರಕ್ಷಣೆ ಮಾಡ್ತಾನೆ ಕಾಪಾಡತಾನೆ ಭಗವಂತ ಆದ್ದರಿಂದ ಶರ್ವರೀಕರ ಅನ್ಸನ್ಸಿ ಜೀವರಿಗೆ ಕಲ್ಪಾಂತ್ಯದಲ್ಲಿ ಅಂದರೆ ಲಯಕಾಲದಲ್ಲೂ ಕೂಡ ಪ್ರತಿದಿನ ರಾತ್ರಿ ಕಾಲದಲ್ಲಿ ಗಾಢದಿದ್ರೆಯ ಸುಖವನ್ನು ಕೊಡ್ತಾನೆ ಲಯಮೂರ್ತಿ ಸಂಕರ್ಷಣ ಈ ಸುವಿಶಿಷ್ಟನಾಮ ಅರಿತವರಿಗೆ ಆರೋಗ್ಯ ಭಾಗ್ಯವನೀವ ಆನಂದಮಯ ಸುರುಚಿ ಶರ್ವರೀಕರ ಪ್ರದ್ಯುಮ್ನ ಅಹಹ ಸಂವತ್ಸರ ಎಲ್ಲವೂ ಕೂಡ ಸುವಿಶಿಷ್ಟ ವಿಶಿಷ್ಟವಾಗಿರ್ತಕ್ಕಂಥ ಪರಮಾತ್ಮನ ಅಸಾಧಾರಣವಾಗಿರ್ತಕ್ಕಂಥ ಗುಣವನ್ನು ತಿಳಿಸ್ತಕ್ಕಂಥ ಶಬ್ದಗಳು ಎಲ್ಲವೂ ವಿಷ್ಣು ಸಹಸ್ರನಾಮದಲ್ಲಿ ಬಂದಿರುವಂಥದ್ದು ಆ ನಾಮಗಳು ಪರಿಚಯ ಮಾಡಿಕೊಡ್ತಕ್ಕಂಥ ಗುಣಗಳು ಭಗವಂತನಲ್ಲಿ ಬಿಟ್ಟರೆ ಮತ್ತಿನ್ಯಾರಲ್ಲೂ ಕಾರಣಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಅಸಾಧಾರಣವಾಗಿರ್ತಕ್ಕಂಥ ಗುಣಧರ್ಮಗಳನ್ನು ಹೇಳ್ತಕ್ಕಂಥ ಶಬ್ದಗಳು ಅಂತ ನಮ್ಮ ಶರೀರದಲ್ಲಿರ್ತಕ್ಕಂಥ ಎಪ್ಪತ್ತೆರಡು ಸಾವಿರ ನಾಡಿಗಳನ್ನು ಆಯಸ್ಸಿನ ನೂರು ವರ್ಷಗಳಲ್ಲಿ ಇರ್ತಕ್ಕಂಥ ಎಪ್ಪತ್ತೆರಡು ಸಾವಿರ ಹಗಲು ರಾತ್ರಿಗಳನ್ನು ನಿಯಂತ್ರಣ ಮಾಡ್ತಾ ನಮ್ಮ ಶರೀರದಲ್ಲೂ ಸೂರ್ಯನಲ್ಲಿಯೂ ಇರ್ತಕ್ಕಂಥ ಹರಿವಾಯುಗಳ ಎಪ್ಪತ್ತೆರಡು ಸಾವಿರ ರೂಪಗಳನ್ನು ಕೊಂಡಾಡಲಿಕ್ಕೆ ಎಪ್ಪತ್ತೆರಡು ಸಾವಿರ ವ್ಯಂಜನಾಕ್ಷರಗಳಿಂದ ಕೂಡಿರ್ತಕ್ಕಂಥ ಬೃಹತಿ ಮಂತ್ರಗಳು ಇರುವಂಥದ್ದು ಆದ್ದರಿಂದ ಇಂತಹ ಪರಮಾತ್ಮನನ್ನು ಸ್ತೋತ್ರ ಮಾಡಬೇಕು ಸುರುಚಿ ಸಾರ್ವರಿಕರ ಅಹಂ ಈ ಮೂರು ನಾಮಗಳ ಅರ್ಥವನ್ನು ಬೃಹತೀ ಛಂದಸ್ಸಿನ ಮಾತ್ರ ಮಂತ್ರಗಳು ಈ ರೀತಿಯಾಗಿ ವಿವರಿಸ್ತವೆ ಸುರುಚಿ ಅಂದರೆ ಶ್ರೇಷ್ಠವಾಗಿರ್ತಕ್ಕಂಥ ಮಂತ್ರಗಳಿಂದ ಸ್ತುತಿಗಳಿಂದ ಸ್ತುತಿಯನಾದವನು ಪರಮಾತ್ಮ ಶರ್ವರೀಕರ ಅಂದರೆ ಶೃಹಿಂಸಾಯಾಮ್ ಅಂತ ಧಾತು ಶರ್ವರಿ ಅಂದರೆ ಹಿಂಸೆ ಅಂತ ಹಸುರರಿಗೆ ಹಿಂಸೆಯನ್ನು ಮಾಡೋದರಿಂದ ಶರ್ವರೀಕರ ಅಂತ ಪರಮಾತ್ಮನಿಗೆ ಹೆಸರು ಅಹಹ ಅಂದರೆ ಪದಾರ್ಥಗಳಿಗೆ ಪ್ರಕಾಶವನ್ನು ಕೊಡೋದ್ರಿಂದ ಭಗವಂತನಿಗೆ ಅಹಾಹ ಅಂತ ಹೆಸರು ಪ್ರದ್ಯುಮ್ನ ಅಂದರೆ ಸೂರ್ಯ ಸಂಕರ್ಷಣ ಅಂತೇಳಿದರೆ ಚಂದ್ರ ಪರಮಾತ್ಮನ ಇಂತಹ ವಿಶಿಷ್ಟವಾಗಿರ್ತಕ್ಕಂಥ ನಾಮಗಳನ್ನು ಹೇಳ್ತಕ್ಕಂಥ ಮಂತ್ರಗಳು ಕೂಡ ಸುವಿಶಿಷ್ಟವೇ ಆಗಿರುವಂಥದ್ದು ಶನಿಗ್ರಹ ಸೂಚನೆ ಪೀಡೆಗಳಿಗೆ ಸುವಿಶಿಷ್ಟವಾಗಿರ್ತಕ್ಕಂಥ ವಿಷ್ಣು ಸಹಸ್ರನಾಮನೇ ಸರಿಯಾದ ಪರಿಹಾರ ಅಂತ ಶನಿಗ್ರಹಕ್ಕೆ ಅಧಿದೇವತೆ ವಿಷ್ಣು ಅವನ ನಾಮೋಚ್ಚಾರಣೆ ಮಾಡೋದ್ರಿಂದ ಶನಿಗೂ ಕೂಡ ಪ್ರೀತಿ ಅನ್ನೋದಾಗತ್ತೆ ವಿಷ್ಣು ಸಹಸ್ರಮೂರ್ಧಾನಂ ಚರಾಚರ ಪತಿಂಬಿಭುಂ ಸ್ತುವನ್ ನಾಮ ಸಹಸ್ರೇಣ ಜ್ವರಾನ್ ಸರ್ವಾನ್ ವ್ಯಪೋಹತಿ ಈ ವಿಷ್ಣು ಸಹಸ್ರನಾಮ ಅಂದರೆ ವಿಷ್ಣುವಿನ ನಾಮಗಳನ್ನು ಉಚ್ಚಾರಣೆ ಅರ್ಥಾನುಸಂಧಾನ ಪೂರ್ವಕವಾಗಿ ಮಾಡೋದ್ರಿಂದ ಸರ್ವಾನ್ ವ್ಯಪೋಹತಿ ಎಲ್ಲ ರೀತಿಯಾಗಿರ್ತಕ್ಕಂಥ ಜ್ವರ ಅಂದರೆ ರೋಗಗಳಿಗೂ ಕೂಡ ಪರಿಹಾರ ಅಂತ ಅದು ದೈಹಿಕ ರೋಗ ಇರ್ಬೋದು ಮಾನಸಿಕ ರೋಗ ಇರ್ಬೋದು ಎಲ್ಲ ರೋಗಗಳು ಕೂಡ ಪರಿಹಾರ ಹೀಗೆ ಪರಮಾತ್ಮನ ನಾಮಗಳು ಅದಕ್ಕೆ ಸಂಬಂಧಪಟ್ಟ ಗುಣ ರೂಪ ಕ್ರಿಯೆ ಅವತಾರ ಇತ್ಯಾದಿ ಎಲ್ಲ ಚಿಂತನೆಯನ್ನು ಮಾಡಿದರೆ ಆನಂದಮಯನಾಗಿರ್ತಕ್ಕಂಥ ಪರಮಾತ್ಮ ತನ್ನ ಭಕ್ತಿ ಮಾಡ್ತಕ್ಕಂಥ ಭಕ್ತರಿಗೆ ಪ್ರೀತಿ ಮಾಡ್ತಕ್ಕಂಥ ಭಕ್ತರಿಗೆ ಅವನಿಗೇನೂ ಪ್ರಯೋಜನ ಇಲ್ಲದೇ ಇದ್ದರೂ ಕೂಡ ಆರೋಗ್ಯ ಭಾಗ್ಯವನ್ನು ಕೊಡ್ತಾನೆ ಭಗವಂತ ಇವತ್ತಿನ ಕಾಲದಲ್ಲಿ ಆರೋಗ್ಯವೇ ಭಾಗ್ಯ ಆದ್ದರಿಂದ ಅರಿತವರಿಗೆ ಆರೋಗ್ಯ ಭಾಗ್ಯವನೀಯ ಆನಂದಮಯ ಅಂತ ಅಂದರೆ ಭಕ್ತರಿಗೆ ಆರೋಗ್ಯವನ್ನು ಕರುಣಿಸಿದ ಮೇಲೆ ಪರಮಾತ್ಮನಿಗೆ ಹೊಸದಾಗಿ ಆನಂದ ಬಂದಿದ್ದು ಅಂತಲ್ಲ ಆನಂದಮಯನಾಗಿರ್ತಕ್ಕಂಥ ಪರಮಾತ್ಮ ತನ್ನ ಗುಣ ನಾಮ ಅನುಸಂಧಾನ ಸಹಿತವಾಗಿ ಉಚ್ಚಾರಣೆ ಮಾಡಿದ್ರೆ ಆರೋಗ್ಯ ಭಾಗ್ಯವನ್ನು ಭಗವಂತ ಕೊಡ್ತಾನೆ ಅಂತ ಹೇಳಿ ತಿಳಿಸ್ತಾರೆ ಸಂಕರ್ಷ್ಣ ನಾಮಕ ಪರಮಾತ್ಮ ಸೂರ್ಯನಲ್ಲಿ ಸೂರುಚಿಯನ್ನು ಹೆಸರಿನಿಂದ ಇರ್ತಾನೆ ಹಗಲಿನ ಕಾಲದಲ್ಲಿ ಸೂರ್ಯನ ಮೂಲಕ ಜಗತ್ತಿಗೆ ಪ್ರಕಾಶವನ್ನು ಕೊಡ್ತಾನೆ ಸೂರ್ಯ ಹಗಲಿಗೆ ಅಭಿಮಾನಿ ದೇವತ ಆ ಕಾರಣದಿಂದಲೇ ಸೂರ್ಯನಿಗೆ ದಿವಾಕರ ಅನ್ನೋ ಹೆಸರು ಬಂದಿರೋದು ಪರಮ ಮುಖ್ಯ ವೃತ್ತಿಯಿಂದ ಸೂರ್ಯನಲ್ಲಿ ಸಂಕರ್ಷಣ ರೂಪದಿಂದ ಪರಮಾತ್ಮನೇ ಇದ್ದು ಸುರುಚಿಯಿಂದ ಹೆಸರಿನಿಂದ ಜಗತ್ತಿಗೆ ಪ್ರಕಾಶವನ್ನು ಕೊಡೋದು ಸುರುಚಿ ಈ ಶಬ್ದ ಬೃಹತ್ ಸಹಸ್ರ ಮಂತ್ರದಲ್ಲಿ ಬಂದಿರತಕ್ಕಂಥದ್ದು ಸು ಅಂದರೆ ಸಮೀಚೀನವಾಗಿರ್ತಕ್ಕಂಥ ರುಚಿ ಅಂದರೆ ಕಿರಣಗಳು ಅಂತ ಅರ್ಥ ಅಂದರೆ ಸೂರ್ಯಮಂಡಲದಲ್ಲಿ ಅಂತರ್ಯಾಮಿ ಆಗಿದ್ದು ಸೂರ್ಯನ ಕಿರಣಗಳ ಮೂಲಕ ಜಗತ್ತಿಗೆ ಪ್ರಕಾಶವನ್ನು ಕೊಡೋದರಿಂದ ಪರಮಾತ್ಮನಿಗೆ ಸುರುಚಿ ಅಂತ ಹೆಸರು ರುಚಿ ಸ್ತುತಿ ಅಥವಾ ಸ್ತೋತ್ರ ಅಂತ ಅರ್ಥ ಶ್ರೇಷ್ಠವಾಗಿರ್ತಕ್ಕಂಥ ಸ್ತೋತ್ರಗಳಿಂದ ಸ್ತುತ್ಯನಾಗಿರೋದ್ರಿಂದ ಪರಮಾತ್ಮ ಸುರುಚಿ ಅಂತ ಕರೆಸ್ಕೋತಾನೆ ರಾತ್ರಿ ಕಾಲದಲ್ಲಿ ಚಂದ್ರನಲ್ಲಿ ಪ್ರದ್ಯುಮ್ನ ರೂಪಿ ಪರಮಾತ್ಮ ಇದ್ದು ಶಾರ್ವರೀಕರ ಅಂತ ಹೆಸರಿನಿಂದ ಕರೆಸ್ಕೋತಾನೆ ಚಂದ್ರ ರಾತ್ರಿ ಕಾಲಕ್ಕೆ ಅಭಿಮಾನಿ ದೇವತ ಅವನಿಗೆ ನಿಶಾಚರ ರಾತ್ರಿ ಕಾಲದಲ್ಲಿ ಸಂಚಾರ ಮಾಡತಕ್ಕಂಥವನು ಅಂತ ಹೆಸರು ದಿವಾಕರ ಅಂತ ಸೂರ್ಯ ದಿವಾ ಹಗಲೋ ಹಗಲು ಅವ ಸಂಚಾರ ಮಾಡಿ ಜಗತ್ತಿಗೆ ಬೆಳಕನ್ನು ಕೊಡ್ತಕ್ಕಂಥವನು ನಿಶಾಚರ ಅಂದರೆ ಚಂದ್ರ ಈ ಶಾರ್ವರಿ ಎನ್ನುವ ಕೂಡ ಬೃಹತ್ ಮಂತದಲ್ಲಿ ಬರುವಂಥದ್ದು ಅಂತ ಹಿಂಸೆಯನ್ನು ಕೊಡುವವರ್ಯಾರೋ ನಿಶಾಚರರಾಗಿರ್ತಕ್ಕಂಥ ದೈತ್ಯರು ರಾಕ್ಷಸರು ಶರ್ವರಿ ಅಂದರೆ ರಾತ್ರಿ ಅಂತ ಅದಕ್ಕೆ ಅಭಿಮಾನಿಯಾಗಿದ್ದರಿಂದ ಚಂದ್ರನಿಗೆ ಶರ್ವರೀಕರ ಅಂತ ಹೆಸರು ಒಂದು ಸಂವತ್ಸರಕ್ಕೆ ಮುನ್ನೂರ ಅರವತ್ತು ದಿನಗಳು ಅರ್ಥಾತ್ ಮುನ್ನೂರ ಹಗಲು ಮುನ್ನೂರ ರಾತ್ರಿ ಅಹಹ ಹೆಸರಿನಿಂದ ಪರಮಾತ್ಮನೇ ಕಲಾಭಿಮಾನಿಯಾಗಿದ್ದಾನೆ ಸೂರ್ಯ ಅಂತರ್ಗತನಾಗಿ ಸುರುಚಿ ನಾಮಕನಾಗಿ ಮುನ್ನೂರ ಸಂಕರ್ಷಣನ ರೂಪಗಳು ಚಂದ್ರಾಂತರ್ಗತನಾಗಿ ಶರ್ವರೀಕರ ಅನ್ನೋ ಹೆಸರಿನಿಂದ ಮುನ್ನೂರ ಪ್ರದ್ಯುಮ್ನ ರೂಪಿ ಪರಮಾತ್ಮನ ರೂಪಗಳು ಹೀಗೆ ಪರಮಾತ್ಮನ ಒಟ್ಟು ರೂಪಗಳು ಏಳ್ನೂರ ಇಪ್ಪತ್ತು ಸೂರ್ಯನ ಒಂದು ಸಹಸ್ರ ಕಿರಣದಲ್ಲಿ ವಿಶ್ವಾದಿ ಸಹಸ್ರ ರೂಪಗಳಿಂದ ವಿದ್ಯಮಾನನಾಗಿರ್ತಾನೆ ಆದ್ದರಿಂದ ಏಳ್ನೂರ ಇಪ್ಪತ್ತು ರೂಪಗಳು ಮತ್ತು ಆ ವಿಷ್ಣು ಸಹಸ್ರನಾಮದ ಸಾವಿರ ರೂಪಗಳು ಅಂದರೆ ಸಾವಿರದಿಂದ ಎಪ್ಪತ್ತೆರಡಕ್ಕೆ ಗುಣಿಸಿದರೆ ಎಪ್ಪತ್ತೆರಡು ಭಗವಂತನ ರೂಪಗಳು ಇಷ್ಟು ರೂಪಗಳಿಂದ ಸ್ಥೂಲ ದೇಹಗತ ಎಪ್ಪತ್ತೆರಡು ಸಾವಿರ ನಾಡಿಗಳಲ್ಲಿ ಅಂದರೆ ಇಡ ಮತ್ತು ಪಿಂಗಳ ಅಂತ ಮೂವತ್ತಾರು ಸಾವಿರ ಮೂವತ್ತಾರು ಸಾವಿರ ಎಡಬಲದಲ್ಲಿರ್ತಕ್ಕಂಥ ನಾಡಿಗಳಲ್ಲಿ ತಾನು ಪ್ರತಿಪಾದ್ಯನಾಗಿದ್ದು ನಾಡಿಗತ ವ್ಯಾಪಾರಗಳನ್ನು ಬಿಂಬಕ್ರಿಯೆಯ ಮೂಲಕ ತಾನೇ ಮಾಡಿಸಿ ಆ ನಾಡಿ ಅಭಿಮಾನಿ ದೇವತೆಗಳ ದ್ವಾರ ತಾನು ಮಾಡಿಸ್ತಾನೆ ಇಂತಹ ವಿಶಿಷ್ಟ ನಾಮಕನಾಗಿರ್ತಕ್ಕಂಥ ರೂಪ ನಾಮ ಇದರಿಂದನೇ ಭಗವಂತ ದಿನ ಪಕ್ಷ ಮಾಸ ಋತು ಅಯನ ಸಂವತ್ಸರ ಎಲ್ಲ ಕಾಲಕ್ಕೂ ಕೂಡ ನಿಯಮನ ಮಾಡ್ತಕ್ಕಂಥವನು ಭಗವಂತ ಅಂತ ಈ ರೀತಿಯಾಗಿ ಉತ್ತಮವಾಗಿರ್ತಕ್ಕಂಥ ಜ್ಞಾನಾನುಸಂಧಾನವನ್ನು ಅರಿದು ಉಪಾಸನೆ ಮಾಡಿದವರಿಗೆ ಆರೋಗ್ಯ ಭಾಗ್ಯವ ನೀವ ಆನಂದಮಯ ಆರೋಗ್ಯ ಭಾಗ್ಯವನ ಭಗವಂತ ಕರುಣಸ್ತಾನೆ ಅಂತ ತಿಳಿಸ್ತಾರೆ ಶ್ರೀಕೃಷ್ಣ